ಪರಮದಯಾಮಯನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಇಲ್ ಮುನ ಕಿ ಕೂನ ಕಾಲೂನ ಷದು ಇನ್ನಕಲ ವಸೂಲುಲ್ಲಾ ವಲ್ಲಾಹುಯ ಅಲ ಮುನ್ನಕಲ ವಸೂಲು ವಲ್ಲಾಹುಯು ಇನ್ನಲ್ ಮುನ ಕಿ ಇ ನಲ ಕೂನ್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 ೂನ್ ಇವರು ತಮ್ಮ ಪ್ರತಿಜ್ಞೆಗಳನ್ನು ಗುರಾಣಿಗಳಾಗಿ ಮಾಡಿಕೊಂಡಿದ್ದಾರೆ ಈ ರೀತಿಯಲ್ಲಿ ಇವರು ಸ್ವತಃ ಅಲ್ಲಾಹನ ಮಾರ್ಗದಿಂದ ತಡೆದು ನಿಲ್ಲುತ್ತಾರೆ ಮತ್ತು ಇತರರನ್ನು ತಡೆಯುತ್ತಾರೆ ಇವರು ಮಾಡುತ್ತಿರುವ ಕೃತ್ಯಗಳು ಎಷ್ಟು ಕೆಟ್ಟವು ಇವರು ಸತ್ಯದ ಮೇಲೆ ವಿಶ್ವಾಸವರಿಸಿ ಆ ಬಳಿಕ ನಿರಾಕರಿಸಿದ್ದರಿಂದ ಹೀಗೇಲ್ಲ ಆಯಿತು ಆದುದರಿಂದ ಇವರ ಹೃದಯಗಳಿಗೆ ಮುದ್ರೆ ಹಾಕಿಬಿಡಲಾಯಿತು ಇನ್ನು ಇವರು ಏನನ್ನೋ ಗ್ರಹಿಸುವುದಿಲ್ಲ واذا رايتهم تعجبك اجسامهم وان يقولوا تسمع لقولهم كانهم خشب مسند يحسبون كل صيحه عليهم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 ಅಲ್ಲಾಹನು ಕರ್ಮ ಭೃಷ್ಟರಿಗೆ ಖಂಡಿತ ಸನ್ಮಾರ್ಗ ನೀಡುವುದಿಲ್ಲ ಓ ಮುಲ್ಲೂಲೂನೂರಿಲ್ಲೂ ಇನುಲ್ ಮುಲಿಕೀನೂ ಸಂದೇಶವಾಹಕರ ಸಂಗಾತಿಗಳಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸಿ ಬಿಡಿರಿ ಇವರು ಚದರಿ ಹೋಗಲಿ ಎಂದು ಹೇಳುವವರು ಇವರೇ ವಸ್ತುತಃ ಭೂಮಿ ಆಕಾಶಗಳ ಬಂಡಾರಗಳ ವಡೆತನ ಅಲ್ಲಾಹನ ಕೈಯಲ್ಲಿದೆ ಆದರೆ ಈ ಕಪಟ ವಿಶ್ವಾಸಿಗಳು ಗ್ರಹಿಸುವುದಿಲ್ಲ ಯೂನಲ್ ೂ ನಾವು ಮದೀನಕ್ಕೆ ಹಿಂದುರಿಗಿದಾಗ ಗೌರವಾನ್ವಿತನು ನಿಂದ್ಯನನ್ನು ಅಲ್ಲಿಂದ ಹೊರಕಟ್ಟಿಬಿಡುವನೆಂದು ಇವರು ಹೇಳುತ್ತಾರೆ ವಾಸ್ತವದಲ್ಲಿ ಗೌರವವಂತೂ ಅಲ್ಲಾಹು ಅವನ ಸಂದೇಶವಾಹಕರು ಮತ್ತು ಸತ್ಯವಿಶ್ವಾಸಿಗಳಿಗಾಗಿಯೇ ಇದೆ ಆದರೆ ಈ ಕಪಟವಿಶ್ವಾಸಿಗಳು ತಿಳಿಯುವುದಿಲ್ಲ ಿಲ್ಲ ಒ ಫಲ್ಲರಿ ಕೌಲ ಇಲ್ ಹಾಸ್ಯರೂ ಸತ್ಯವಿಶ್ವಾಸಿಗಳೇ ನಿಮ್ಮ ಸಂಪತ್ತು ಮತ್ತು ನಿಮ್ಮ ಸಂತಾನಗಳು ನಿಮ್ಮನ್ನು ಅಲ್ಲಾಹನ ಸ್ಮರಣೆಯಿಂದ ಅಲಕ್ಷ್ಯಗೊಳಿಸದಿರಲಿ ಹೀಗೆ ಮಾಡುವವರೇ ನಷ್ಟ ಅನುಭವಿಸುವವರು ಹುಲ್ಮೌಲೌಚನೀಲ ಜಲಿಂ ಕರಿ ಸ್ವದ್ದ ಕವ ಕು ನಿಮ್ಮ ಪೈಕಿ ಯಾರದಾದರೂ ಮರಣದ ಸಮಯ ಬಂದಿದ್ದು ಆಗ ಅವನು ನನ್ನ ಪ್ರಭು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 ವಾಸ್ತವದಲ್ಲಿ ಒಬ್ಬನ ಕರ್ಮಾವಧಿಯು ಪೂರ್ಣಗೊಳ್ಳುವ ಸಮಯ ಬಂದುಬಿಟ್ಟರೆ ಅಲ್ಲಾಹನು ಯಾರಿಗೂ ಇನ್ನಷ್ಟು ಕಾಲಾವದಿಯನ್ನು ಕೊಡುವುದಿಲ್ಲ ನೀವು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹು ತಿಳಿದವನಾಗಿದ್ದಾನೆ